मोसादी कल तस्तर कलीरम भाषा सा इंग्ली मरीरप कड़ा कलीरपेश व्यश ನಾನು ಮಾನ ಕಳ್ಕೊಂಡಂತ ಕಥೆಯ ಈ ಇಂಗ್ಲಿಶಿನಿಂದ ಬಳಿಕ ಹೇಳು ಮುಂದೆ ಯಾರಿಗೂ ಬ್ಯಾಡ ನನ್ ಪಾಡು ಸಾಕಪ್ಪ ತಿರ್ತಿ ತಿಮ್ಮಪ್ಪ ಕೇಳೋ ಬ್ರಹ್ಮಪ್ಪ ನಾರ ಸಿಂಹಪ್ಪ ಭಗವಂತ ಏನ್ ಹೇಳಿ ನನ್ ಕಥೆಯ ನಮ್ಮಅಪ್ಪ ಪಟೇಲ ನಾನೊಬ್ಬನೇ ಮಗ ಅಂತೇಳಿ ಬೇಕಾದಂಗ್ ದುಡಿದು ಬಿಳಿ ಸಾಕಂಗೆ ನನ್ಗೆ ಸಾಕಿದ್ರು ಮೊದಲೇ ಸಾಕು ಬಂದೆ ಬಂದ್ರೂ ಕಾ ಕೊಡ್ತಾ ಮಾತ್ರ ಬಂದಿಲ್ಲ ಐನೂರು ಹಂಗು ಹಿಂಗು ಲಂಚ ಕೊಟ್ಟು ನಮ್ಮಅಪ್ಪ ಕನ್ನಡ ಒಂದೇ ಕ್ಲಾಸ್ ಪಾಸ್ ಮಾಡಿಸ್ತಾ ಮದ್ವೆನೂ ಮಾಡ್ತಾ ಓಟ್ಲ ಸೀರಿ ಚೀರ್ಕಂಡ ಇಂಗೇನು ನಂದೇ ಯಜಮಾನಕ್ಕೆ ಶುರುವಾಯ್ತು ಸಾಂದಿ ನೋಡ್ತಾ ನೋಡ್ತಾ ನಂಗು ಯಾಕೋ ತಲೆ ಕೆಡ್ತು ಓದ್ಯ ಒಂದು ಮೋಟ್ರ್ ಸೈಕಲ್ ತಕ್ಕಂಡು ಅದ್ರ ಜೊತೆಗ್ ಮೂರ್ನಾಲ್ಕು ತಿಂಗಳು ಕೊಡುವಾತ ಕುಂಚಿಗೆ ನಾಲ್ಕು ಗಣಿಯಾಗಿದ್ದು ಅಲ್ಲು ಮುಡ್ಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಿಟ್ಟಿ ಆಕೆ ಹನ್ನಿ ಅಲ್ಲಿಗೂ ಕೋತಿ ಮಾಡಬೇಕಂತೆ ಮನಸ್ಸಿನಾಗೆ ಈ ಕೋಟಿಗೋ ಆಫ್ ಇಂಗ್ಲೀಷ್ ಬರಲೇಬೇಕು ಹಂಗು ಇಂಗು ಅವ್ರಿಗೀಟ್ ಇವ್ರಿಗೆ ಹೊತ್ತ ಕೊಟ್ಟು ಮೂರೇ ಮೂರ್ ಇಂಗ್ಲಿಷ್ ಮಾತು ಕಲ್ಕೊಂಡೆ ಯಸ್ ನೋ ಆಲ್ ರೈಟ್ ಈ ಮೂರೇ ಮಾತು ಹಿಂಗೆ ತೂಕು ಬೂಟು ಕೈ ಗಡಿಯಾರ ತಲೆ ಸೋತಿನು ಹಾಕೊಂಡು ಬರೆ ಸಿಗರೇಟ್ ಸೇರ್ಕಂತ ಬೇಗ ಸಾಲಾಗೆ ಕಣೆಗೆ ಬರೆಯೋಕೆಂತ ನಾನೇ ನಾನಾಗ್ ತಿರ್ಗಾಡ್ತಿದ್ದೆ ಅದೇ ನನಗೂ ಆಶಾರ್ವ ಪೊಲೀಸ್ ಅಂಗೆ ಹಂಗೆ ಹೋಯ್ತಿದ್ದವ್ರು ಬಂದು ನಾನು ನೋಡಿ ಏ ಸೆಂಟ್ರಿಜನ್ ಯಾವ್ರು ಗಡಿಯಾರ ಕೊಟ್ಟು ನೀನೇನೋ ಅಂತ ಇಂಗ್ಲಿಷ್ ನಾಗ ಕೇಳಿದ್ರು ಏನೋ ನಾನು ದೊಡ್ಡ ಮನುಷ್ಯ ಅದಕ್ಕೆ ಇವ್ರು ನನ್ನ ಇಂಗ್ಲಿಷ್ ನಾಗ ಮಾತಾಡ್ತಾರೆ ಅಂತ ನಾನು ಕಲ್ತಿದ್ನಲ್ಲ ಕಡವಿಲ್ದಂಗೆ ಎಸ್ ಎಸ್ ಅಂದೆ ಅದಕ್ಕೆ ತಿಳಿಸಿ ಅವರು ಇಂಗ್ಲೀಷ್ನಾಗೆ ಗಡಿಯಾರಕ್ಕೆ ದುಡ್ಡು ಕೊಟ್ಟಿದ್ದ ಅಂದ್ರು ತಮ್ಮ ತಂದಂಗೆ ನೋ ನೋ ಅಂದೆ ಹಂಗಾರೆ ಕೇಸನ್ ನಡಿ ಅಂದ್ರು ಹೀರಾ ಮರ್ಯಾದೆಗೆ ಕೇಸನ್ನ ಬಾಂದ ಮೇಲೆ ಸುಮ್ಕಿರಬಾರ್ದು ಅಂತ ಆಲ್ ರೈಟ್ ಅಂದೆ ಹಿಂದೇನೆ ದೊಡ್ಡ ಪಟ್ಟಿನ ತಕ್ಕಂಡು ತಲಾ ಉಳ್ದಂಗ್ ಉಳಿದು ಕೇಸನ್ನ ರಾತ್ರಿ ಎಲ್ಲ ತೊಳೆ ಹಾಕಿ ರೊಕ್ಕಾನು ಕಟ್ಕೊಂಡು ಬೆಳಗ್ಗೆ ಬಿಟ್ಟು ನೋಡಿ ಆ ಸೇರ್ತಾನೆ ಆ ಸೂತು ಆ ಬೂಟು ಆ ಕೋತು ಆ ಕಲೆ ಆಗ್ಲು ಕುಕ್ಕಿ ಆ ಕೊಳ್ಳಾಗ್ಲು ಹುಳ್ಳು ಅವೆಲ್ಲಾ ಪೂರಾ ಇಂಗ್ಲಿಷ್ ಕಲ್ತವ್ರಿಗೆ ಇಲ್ಲಿ ಅಂತ ಬಿಸಾಕ್ ಬಿಟ್ಟೆ ಎಂಗಣ್ಣ ಏನೇ ಮಾಡ್ಲಿ ಪೂರಾ ಬರ್ದ ಯಾವ್ದೂ ಮಾಡಬಾರ್ದು ಅರ್ಥ ಬರ್ದ ಕಲ್ತೋರ್ಗೆಲ್ಲ ನೆನಪಾಡೇ ಬೇಡಪ್ಪ ಬೇಡ ಇಂತ ಇಂಗ್ಲಿಷ್ ಬೇಡ ವಯಸ್ಸಾದವರು ಓದ್ಕೊಳ್ಳಿ ಅಂತ ನಮ್ ಬಾರಿಗಳು ಪಾಪ ಹಳ್ಳಿಗಳಾಗೆ ಮುದುಕರಿಗೆ ಪಾಪ ಹೇಳಕ್ ಐನೂರ್ ನಿತ್ಯವ್ರೆ ವಯಸ್ಕರ ಶಿಕ್ಷಣ ಸಮಿತಿ ಅಂತ ಏನೇ ಆಗ್ಲಿ ನಮ್ಮ ಭಾಷೆ ನಮ್ಮ ಭೂಮಿ ನಮ್ ವ್ಯವಸಾಯ ದುಡ್ಡು ಹುಲಿ ಪಪ್ಪೆ ನೋಡ್ ನೆರಿ ಬರಿ ಹಾಕೊಂಡಂಗೆ ಮಾಡಿದ್ರೆ ಇರೋ ಮರ್ಯಾದೆ ಹೋಯ್ತದೆ ಈಗೇನು ದುಡ್ಡು ಆಯ್ತು ಒಂದ್ ಅರೆಕ್ಷಣದ ದುಡ್ಡು ಮನ್ಸ